ಶಂಕರಂ ಶ್ರೀಗಣೇಶ್ಯ ಕೇಶವಂಪಾ ಸೂತ್ರ ವಂದೇ ಭಗವಂತಸ್ಮೃತಿಪುರ ನಮವತ್ಪಾದ ಶಂಕರ ಲೋಕ ಶಂಕರ ಆಧಿಶಂಕರಗಳಿಗೆ ವಂದಿ ಸುತ್ತ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಪದ ನಮಿಸುತ್ತಾ ವೇದಾಂತ ವಾರಧಿಗಳು ವಜ್ರ ವೇದಾಂತಿಗಳು ಎನಿಸಿದ ವಿದ್ವಾನ್ ಮಹಾಮಹಾ ಉಪಾಧ್ಯಾಯ ವಜ್ ವೇದಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ ಪದತಲಗಳಲ್ಲಿ ನಮಿಸುತ್ತಾ ಶಂಕರಾಚಾರ್ಯ ಕೃತಿಯಾದ ಆತ್ಮಬೋಧದಲ್ಲಿ ಮೂವತ್ತನೇ ಶ್ಲೋಕವನ್ನು ನೋಡೋಣ ಇದು ಜೀವ ಪರಮಾತ್ಮ ಐಕ್ಯದ ಬಗ್ಗೆ ಇನ್ನು ಮುಂದೆ ಹೇಳಲಿಕ್ಕಿದೆ ಆತ್ಮಬೋಧ ಜೀವ ಪರಮಾತ್ಮರ ಐಕ್ಯ ಅಂತೇಳಿ ವಿಚಾರ एती नेती एती उपाधीन निषिध्य निखिलोपाधी ने विद्याद विद्यादक्य महावाक्य जीवात्म परमनो अंदर निषिध्य निखिल उपधी नेती नेति विद्या महावाक्य ಜೀವಾತ್ಮ ಪರಮಾತ್ಮನೋ ನೇತಿ ನೇತಿ ಇದಲ್ಲ ಇದಲ್ಲ ಅಂಥೇಳಿ ಬೃಹಧಾರಣ್ಯಕ್ಕೆ ಉಪನಿಷತ್ತಲ್ಲಿ ಬರ್ತದೆ ಬೃಹಧಾರಣ್ಯಕೋಪನಿಷತ್ತು ಮೂರು ಒಂಬತ್ತು ಇಪ್ಪತ್ತಾರರಲ್ಲಿ ಈ ರೀತಿಯಾಗಿ ನೇತಿ ನೇತಿ ಎಂಬ ವಾಕ್ಯದಿಂದ ಉಪಾಧಿಗಳನ್ನೆಲ್ಲ ಅಲ್ಲಗಳೆದು ಅದಲ್ಲ ಇದಲ್ಲ ಅಂಥೇಳಿ ಯಾವ್ಯಾವ ಉಪಾಧಿಗಳಿವೆಯೋ ರೂಪಗಳಿವೆಯೋ ಹ್ಞೂ ಮನಸ್ಸು ಚಿತ್ತ ಬುದ್ಧಿ ಇಂದ್ರಿಯಗಳು ಇದನ್ನೆಲ್ಲ ಅಲ್ಲಗಳೆದು ಉಪಾಧಿಗಳನ್ನು ಮಹಾವಾಕ್ಯಗಳಿಂದ ಜೀವಾತ್ಮ ಪರಮಾತ್ಮರುಗಳ ಐಕ್ಯವನ್ನು ಅರಿತುಕೊಳ್ಳಬೇಕು ಉಪನಿಷತ್ತಿನ ಮಹಾವಾಕ್ಯಗಳು ಯಾವಿವೆ ಅವುಗಳಿಂದ ಯಾವುದನ್ನು ಸನ್ಯಾಸ ಸ್ವೀಕಾರ ಮಾಡುವಾಗ ಉಪದೇಶ ಮಾಡ್ತಾರೋ ಉಪನಿಷತ್ತಿನ ಮಹಾವಾಕ್ಯಗಳು ಅಂತಹ ಮಹಾವಾಕ್ಯಗಳ ಆಧಾರದಿಂದ ಜೀವಾತ್ಮ ಪರಮಾತ್ಮರುಗಳ ಐಕ್ಯವನ್ನು ತಿಳ್ಕೊಳ್ಳಬೇಕು ಇಲ್ಲಿ ತತ್ವವಸೀಮರಾದಂಥ ಮಹಾವಾಕ್ಯಗಳನ್ನು ಏನು ವಿಚಾರ ಮಾಡಿರುವುದಿಲ್ಲ ಮುಖ್ಯವಾಗಿ ಆತ್ಮಾನಾತ್ಮ ವಿವೇಕದ ಮೂಲಕವಾಗಿಯೇ ಜೀವ ಆತ್ಮನು ಬ್ರಹ್ಮವನ್ನು ತೋರಿಸಿದಕ್ಕೆ ಹೊರಟಿರ್ತದೆ ಆತ್ಮ ಅನಾತ್ಮ ಅಂದರೆ ಇಲ್ಲಿ ಈ ಅಧ್ಯಾಯದಲ್ಲಿ ಈ ಭಾಗದಲ್ಲಿ ಅಂದರೆ ನಾವು ಬರಹ ನಾಲ್ಕು ಮಹಾವಾಕ್ಯ ಮುಖ್ಯವಾಗಿ ಪ್ರಜ್ಞಾನಂ ಬ್ರಹ್ಮ ಅಂಥೇಳಿ ಆಮೇಲೆ ಅಯಮಾತ್ಮ ಬ್ರಹ್ಮ ಆಮೇಲೆ ತತ್ವಮಸಿ ಅಂಥೇಳಿ ಹೀಗೆ ಇವು ಉಪನಿಷತ್ತಿನ ಮಹಾವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ ಅಂಥೇಳಿ ಹೀಗೆ ಇವೆಲ್ಲ ಉಪನಿಷತ್ನ ಮಹಾವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಅಂಥೇಳಿ ಈ ಎಲ್ಲ ವಾಕ್ಯಗಳು ಹೇಳುವಂಥದ್ದು ಆತ್ಮನೇ ಬ್ರಹ್ಮ ಅಂಥೇಳಿ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಈ ಆತ್ಮನೇ ಬ್ರಹ್ಮನು ತತ್ವ ಹಸಿ ಅದು ನೀನೇ ಆಗಿದ್ದೀಯಾ ಯಾವುದು ಬ್ರಹ್ಮವು ಅಥವಾದ್ದು ಆಚೆನಾದ ಯಾರು ಭಗವಂತ ಅಂತ ಹೇಳ್ತೇವೆ ಅದು ನೀನೇ ಆಗಿದ್ದೀಯಾ ಅಹಂ ಬ್ರಹ್ಮ ಅಸ್ಮಿ ನಾನೇ ಬ್ರಹ್ಮನಾಗಿದ್ದೇನೆ ಎಲ್ಲ ವಾಕ್ಯಗಳು ಕೂಡ ಹೇಳುವಂಥದ್ದೇನು ಭೇದ ಇಲ್ಲ ಅಂತೇಳಿ ಪ್ರಜ್ಞಾನ ಅಂತರೇನು ನನ್ನಲ್ಲಿರತಕ್ಕಂಥ ಶುದ್ಧವಾದಂಥ ಜ್ಞಾನ ಯಾವುದು ಇದೆ ಅದೇ ಜ್ಞಾನ ಆತ್ಮ ವಿದ್ಯಾ ಸ್ವರೂಪವಾದ್ದು ಆತ್ಮವೇ ಅವಿದ್ಯೆ ಉಳಿದವುಗಳೆಲ್ಲ ಹಾಗೆ ವಿದ್ಯಾ ಅಂತೇಳಿದರೆ ಜ್ಞಾನವೇ ಹಾಗಾಗಿ ಎಲ್ಲವೂ ಕೂಡ ಆತ್ಮವೇ ಅಂತೇಳಿ ತಿಳಿಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಹೀಗೆ ನಿಷಿದ್ಧ ನಿಖಿಲೋಪಾಧೀನ್ ನೇತಿ ನೇತಿ ಇ ವಾಕ್ಯತಃ ವಿದ್ಯಾದ ಐಕ್ಯ ಮಹಾವಾಕ್ಯ ಜೀವಾತ್ಮ ಪರಮಾತ್ಮನೋಃ ನೇತಿ ನೇತಿ ಎಂಬ ವಾಕ್ಯದಿಂದ ಎಲ್ಲ ಉಪಾಧಿಗಳನ್ನು ನಿಷೇಧಿಸಿ ಮಹಾವಾಕ್ಯಗಳ ಯಾವುದೆಲ್ಲ ಅಹಂ ಬ್ರಹ್ಮಸ್ಮೆ ಅಂತೇಳಿ ಬೃಹದಾರಣ್ಯಕ್ಕೆ ಉಪನಿಷತ್ತಿನ ಒಂದು ನಾಲ್ಕು ಹತ್ತರಲ್ಲಿ ಬರ್ತದೆ ಆಮೇಲೆ ಅಯಮಾತ್ಮ ಬ್ರಹ್ಮ ಅಂಥೇಳಿ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಎರಡನೇದದು ಮಂತ್ರ ತತ್ವಮಸಿ ಅಂಥೇಳಿ ಚಾಂದೋಗ್ಯ ಉಪನಿಷತ್ತಿನ ಆರನೇದರಲ್ಲಿ ಬರ್ತದೆ ಪ್ರಜ್ಞಾನ ಬ್ರಹ್ಮ ಅಂಥೇಳಿ ಐತ ಐತರೆಯ ಉಪನಿಷತ್ತಿನಲ್ಲಿ ಮೂರು ಒಂದು ಮೂರರಲ್ಲಿ ಬರ್ತದೆ ಹೀಗೆ ಇವುಗಳ ಸಹಾಯದಿಂದ ಈ ಪಹಾಮಾತ್ಯರ ಸಹಾಯದಿಂದ ಜೀವಾತ್ಮ ಪರಮಾತ್ಮರ ಐಕ್ಯವನ್ನು ತಿಳಿಯಬೇಕು ಅಂತೇಳಿ ಇದು ಮೂವತ್ತನೇ ಶ್ಲೋಕ ಜೀವ ಪರಮಾತ್ಮ ಐಕ್ಯದ ಬಗ್ಗೆ ಹೇಳ್ತಾ ಇರತಕ್ಕಂತಹದ್ದು ಆತ್ಮಬೋಧದಲ್ಲಿ ಒಟ್ಟು ಅರುವತ್ತ ಶ್ಲೋಕಗಳಿವೆ ಇದರಲ್ಲಿ ನಿಷಿದ್ಧ ನಿಖಿಲೋಪಾಧೀನ್ ನೀತಿ ನೇತಿ ಇತಿ ವಾಕ್ಯತಃ ವಿದ್ಯಾದ ಐಕ್ಯಂ ಮಹಾವಾಕ್ಯೈ ಜೀವಾತ್ಮ ಪರಮಾತ್ಮನೋ ಶ್ರುತಿ ವಾಕ್ಯಗಳಾದ ನೇತಿ ನೇತಿ ಮೊದಲಾದವುಗಳ ಸಹಾಯದಿಂದ ಸಕಲ ಉಪಾಧಿಗಳನ್ನೂ ನಿಷೇಧಿಸಿ ಮಹಾವಾಕ್ಯಗಳಲ್ಲಿ ಹೇಳಿರುವಂತೆ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಎನ್ನುವುದನ್ನು ತಿಳಿಯಬೇಕು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ವೇದದ ಮಹಾವಾಕ್ಯಗಳು ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನ ಬ್ರಹ್ಮ ಮತ್ತು ಅಹಂ ಬ್ರಹ್ಮಾಸ್ಮಿ ಇವೆಲ್ಲವೂ ಸಕಲ ಚರಾಚರಗಳ ಹಿಂದೆಯೂ ಏಕೈಕವಾದ ಬ್ರಹ್ಮವೇ ಇರುವುದರಿಂದ ಜೀವಾತ್ಮ ಮತ್ತು ಪರಮಾತ್ಮ ನಡುವೆ ಅದ್ವೈತ ಅಥವಾ ಏಕತ್ವವನ್ನೇ ಬೋಧಿಸ್ತವೆ ಈ ಶ್ಲೋಕದಲ್ಲಿ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ಮತ್ತು ಹೊರಗಿನ ಪ್ರಪಂಚದ ಅನಾತ್ಮ ವಸ್ತುಗಳ ನಿರಾಕರಣೆಯ ಮಾರ್ಗದಿಂದ ಆತ್ಮ ಸಾಕ್ಷಾತ್ಕಾರವು ವರ್ಣಿಸಲ್ಪಟ್ಟಿದೆ ಇದಲ್ಲ ಇದಲ್ಲ ಅಂಥೇಳಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಮತ್ತು ಹೊರಗಿನ ಪ್ರಪಂಚದ ಎಲ್ಲ ಅನಾತ್ಮ ವಸ್ತುಗಳ ನಿರಾಕರಣೆಯನ್ನು ಮಾಡಿ ತನ್ನ ಮೂಲಕ ಆತ್ಮ ಹೇಳ್ತಾ ಇದೆ ಈ ಶ್ಲೋಕ ಸಾಧಕನನ್ನು ಈ ಮಾರ್ಗವು ಈ ಮಾರ್ಗ ಜೀವಾತ್ಮವು ಪರಮಾತ್ಮನಗಿಂತ ಭಿನ್ನವಲ್ಲ ಅದೇ ಎನ್ನುವಂತಹ ಏಕೈಕ ಸತ್ಯಾಂಶದೊಳಗೆ ಕರೆದೊಯ್ತದೆ ನನ್ನಲ್ಲಿರತಕ್ಕಂಥ ಶುದ್ಧ ಚೈತನ್ಯವೇ ಸಕಲದಲ್ಲಿಯೂ ನಿನ್ನಲ್ಲಿಯೂ ಇದ್ದು ಅದೊಂದೇ ತತ್ವ ಸರ್ವೋವ್ಯಾಪಕವಾಗಿರುವಂಥದ್ದು ಗುರು ಇದನ್ನ ಶಿಷ್ಯನಿಗೆ ತತ್ವಮನಿಸಿ ಅದು ನೀನೇ ಆಗಿದ್ದೀಯೇ ಎನ್ನುವಂಥ ಮಹಾವಾಕ್ಯವನ್ನು ಉಪದೇಶಿಸ್ತಾನೆ ತೀವ್ರ ಆಕಾಂಕ್ಷೆಯಿಂದ ಕೂಡಿದಂತಹ ಸಾಧಕ ಸತ್ಯನ್ವೇಷಣೆಯಲ್ಲಿಯೇ ನಿಷ್ಠನಾಗಿ ತನ್ನೇ ತಾನು ವಿವೇಚಿಸುತ್ತಾ ಸಮಾನವಾಗಿ ಪ್ರಪಂಚವನ್ನೂ ಸಹ ನಿರೀಕ್ಷಿಸುತ್ತಾ ಪರೀಕ್ಷಿಸುತ್ತಾ ದೇಹ ಇಂದ್ರಿಯಗಳು ಅವುಗಳ ವಿಷಯಗಳು ಮನಸ್ಸು ಇಂದ್ರಿಯಗಳ ವಿಷಯಗಳು ಯಾವುದು ಶಬ್ದ ಶಬ್ದ ರೂಪ ರೂಪರಸ ಗಂಧಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳಿಗೆ ಆಯಾ ವಿಷಯಗಳು ಕಣ್ಣಿಗೆ ರೂಪ ಕಿವಿಗೆ ಶಬ್ದ ಚರ್ಮಕ್ಕೆ ಸ್ಪರ್ಶ ನಾಲಿಗೆ ರಸ ಅಥವಾ ರುಚಿ ಮೂಗಿಗೆ ಆ ಘ್ರಹಣ ಗಂಧ ಹೀಗೆ ಆಯಾ ವಿಷಯಗಳು ಮನಸ್ಸು ಅದರ ವಿಷಯಗಳು ಯೋಚನೆಗಳು ಬುದ್ಧಿ ಅದರ ಚಿಂತನೆಗಳು ಇವುಗಳನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕಿಸಿ ಅವುಗಳ ಸತ್ಯಾಸತ್ಯತೆಯನ್ನು ಅರಿತಾನೆ ತನ್ನ ವಿವೇಕ ಅಥವಾ ವಿವೇಚನಾ ಶಕ್ತಿಯಿಂದ ಇದೆಲ್ಲವೂ ಅನಾತ್ಮ ಎಂಬುದನ್ನು ಅರಿತು ಅವೆಲ್ಲವನ್ನು ವಿಸರ್ಜಿಸ್ತಾನೆ ಬಿಡ್ತಾನೆ ಇದು ನಾನಲ್ಲ ಅಂಥೇಳಿ ದೇಶ ಕಾಲ ಕಾರಣ ಮೊದಲಾದವನ್ನೆಲ್ಲ ಹೀಗೆ ಅವೆಲ್ಲವೂ ಮನಸ್ಸಿನ ಕಲ್ಪನೆಗಳು ಅಂತೇಳಿ ಅರಿತು ನಿಷೇಧಿಸ್ತಾನೆ ಈ ವಿಧವಾದ ಇದಲ್ಲ ಇದೂ ಅಲ್ಲ ಎನ್ನುವಂತಹ ಅಭ್ಯಾಸದಲ್ಲಿ ತನ್ನಲ್ಲಿರತಕ್ಕಂಥ ಸಕಲವನ್ನೂ ಅನಾತ್ಮವೆಂದು ತ್ಯಜಿಸಿದಾಗ ಏಕಮಾತ್ರ ಸತ್ಯ ನಿತ್ಯ ಬ್ರಹ್ಮ ಸರ್ವಾಂತರ್ಯಾಮಿ ಅವನ ಅನುಭವಕ್ಕೆ ವೇದ್ಯವಾಗಿ ಅನಿತ್ಯ ವಸ್ತುಗಳೆಲ್ಲ ಅನಿತ್ಯ ವಸ್ತುಗಳಲ್ಲಿ ಎಲ್ಲ ನಿತ್ಯ ವಸ್ತು ಒಂದೇ ಅಂಥೇಳಿ ಅವನು ಅರಿತಾನೆ ಹಾಗಾಗಿ ಪ್ರತಿಯೊಂದರಲ್ಲಿಯೂ ಅನಿತ್ಯ ನಿತ್ಯ ಅಂತೇಳಿ ಎರಡು ಭಾಗ ಇದೆ ಇದರಲ್ಲಿರುವ ಚೈತನ್ಯ ಯಾವುದಿದೆ ಅದು ನಿತ್ಯವಾದದ್ದು ಬ್ರಹ್ಮ ಎಲ್ಲದರಲ್ಲಿರತಕ್ಕಂಥದ್ದು ಉಳಿದದ್ದು ಅನಾತ್ಮ ಅಥವಾ ಅಬ್ರಹ್ಮ ಅಂತೇಳಿ ಈ ಮಹಾವಾಕ್ಯಗಳು ಬರೀ ಸೂತ್ರಗಳಲ್ಲ ಅವು ಮನಸ್ಸಿಗೂ ಮಾತಿಗೂ ಮತಿಗೂ ಸಹ ನಿಲುಕದ ಅಲೌಕಿಕ ಆತ್ಮಾನುಭವ ಕೊಯ್ಯುವಂತಹ ಹೆಬ್ಬಾಗಿಲನ್ನು ಸುವರ್ಣ ಬೀಗದ ಕೈಗಳು ಅಸತ್ಯದ ನಿರಾಕರಣೆ ಮತ್ತು ಸತ್ಯದ ಪ್ರತಿಪಾದನೆಯಿಂದ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮತತ್ವ ಎನ್ನತಕ್ಕಂಥ ಅನುಭವದ ಪವಿತ್ರ ಭೂಮಿಯನ್ನು ತಲುಪುತ್ತಾನೆ ಸಾಧಕ ಈ ಮೂಲಕ ಈ ಮಹಾವಾಕ್ಯಗಳೆಲ್ಲ ದ್ವೈತದ ಧ್ವನಿಯಿದೆ ಮತ್ತು ಅವು ದ್ವೈತವನ್ನು ನಿರ್ದೇಶಿಸ್ತವೆ ಎನ್ನುವಂಥದ್ದು ತತ್ವವನ್ನು ಎದುರಿಸಿ ಟೀಕಿಸ್ತಕ್ಕಂತಹ ದ್ವೈತಿಗಳ ವಾದ ದ್ವೈತಿಗಳ ವಾದ ಅವರ ಪ್ರಕಾರ ತತ್ವಮಸೆ ಅದು ನೀನೇ ಆಗಿದೆಯೇ ಎನ್ನುವಂತಹ ಮಹಾವಾಕ್ಯದಲ್ಲಿ ಪ್ರಯೋಗಿಸಿರುವಂಥ ಸರ್ವನಾಮಗಳು ಎರಡು ಬೇರೆ ಬೇರೆ ವಸ್ತುಗಳನ್ನು ನಿರ್ದೇಶಿಸುತ್ತವೆ ತತ್ವ ಎನ್ನುವುದು ಅರಿಯದ ಸಾಧಿಸಬೇಕಾದ ಗುರಿ ಅಥವಾ ತೊಮ್ಮೆ ಎನ್ನುವುದು ಸಾಧಕ ಆದ್ದರಿಂದ ಇಲ್ಲಿ ಎರಡು ಅಂಶಗಳಿವೆ ಸಾಧಕ ಮತ್ತು ಸಾಧ್ಯ ಇವೆರಡು ಪರಸ್ಪರ ಭಿನ್ನವಾದವು ಎರಡು ಭಿನ್ನ ವಸ್ತುಗಳು ಒಂದಾಗಿಲು ಸಾಧ್ಯವಿಲ್ಲ ಆದ್ದರಿಂದ ಹೆಚ್ಚೆಂದರೆ ಸಾಧಕ ಸಾಧ್ಯದೊಡನೆ ನಿಕಟ ಸಂಬಂಧವಿರಬಹುದೇನ ಪೂರ್ಣತ್ವ ಹೊಂದಿ ಸಾಧ್ಯವಿಲ್ಲ ಎಂಬುದು ಅವರ ವಾದ ಶ್ರೀ ಶಂಕರಾಚಾರ್ಯ ಈ ವಾದವನ್ನು ಸರಿಯಾಗಿ ಉತ್ತರಿಸಿದ್ದಾರೆ ಈ ವಾದಕ್ಕೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಒಂದೇ ವಸ್ತುವನ್ನು ನಿರ್ದೇಶಿಸಿದರೆ ಎರಡು ವಸ್ತುಗಳಂತೆ ತೋರುವ ಪದಗಳನ್ನು ಉಪಯೋಗಿಸ್ತೇವೆ ಉದಾಹರಣೆಗೆ ಇವನೇ ಆ ಎನ್ನುವಾಗ ಇವನು ಮತ್ತು ಆ ಅಥವಾ ಅವನು ಎನ್ನುವ ಎರಡು ಸರ್ವನಾಮಗಳ ಪ್ರಯೋಗವಿದ್ದರೂ ಅವು ಒಂದೇ ಒಂದು ವ್ಯಕ್ತಿ ಅಥವಾ ಗುಪ್ತ ಯಾನಿದ ಯಾವನಿದೆ ಅವನನ್ನು ನಿರ್ದೇಶಿಸ್ತವೆ ಸಾವಿರದ ಒಂಬೈನೂರ ಕಾಶಿಯಲ್ಲಿ ಒಂದು ಚಿಕ್ಕ ಅಂಗಡಿಯ ಮಾಲೀಕನಾಗಿ ನೋಡಿದ್ದ ಆ ಶ್ರೀಗುಪ್ತನೇ ಈಗ ಸಾವಿರದ ಒಂಬೈನೂರ ಡೆಲ್ಲಿಯಲ್ಲಿ ಲಕ್ಷಣಾಧಿಕಾರಿಯಾಗಿರುವ ಗುಪ್ತ ಎಂದಾಗ ಗುಪ್ತನ ಸುತ್ತಲು ಇರುವ ಉಪಾಧಿಗಳಾದ ಆಗ ಮತ್ತು ಈಗ ಎನ್ನುವುದು ಬೇರೆ ಬೇರೆ ಕಾಶಿ ಡೆಲ್ಲಿ ಅಲ್ಲ ಸಾವಿರದ ಆ ಉಪಾಧಿಗಳು ಒಂದೇ ಅಲ್ಲ ಅಂತೇಳಿ ಕಾಶಿ ಡೆಲ್ಲಿ ಅಲ್ಲಿಗೆ ಸಾಧ್ಯ ಇಲ್ಲ ಆದರೆ ಗುಪ್ತ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅಲ್ಲ ಒಂದು ಸಣ್ಣ ಕಿರಾಣಿ ಅಂಗಡಿ ಮಾಲೀಕ ಲಕ್ಷಾಧಿಕಾರಿ ಅಲ್ಲ ಆದರೆ ಈ ಉಪಾಧಿಗಳನ್ನೆಲ್ಲ ತೆಗೆದುಹಾಕಿದಾಗ ನಾವು ಹಿಂದೆ ಕಾಶಿಯಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ನೋಡಿದಂಥ ವ್ಯಕ್ತಿ ಬೇರೆ ಸ್ಥಳ ಸನ್ನಿವೇಶಗಳಲ್ಲಿ ನೋಡುತ್ತಾ ಇರತಕ್ಕಂಥ ವ್ಯಕ್ತಿ ಡೆಲ್ಲಿಯಲ್ಲಿರ್ತಕ್ಕಂಥವನು ಕೂಡ ಅವನೇ ಹಾಗೆಯೇ ದೇಹ ಮನಸ್ಸು ಬುದ್ಧಿಯಿಂದ ಹಾಗೂ ಪೂರ್ವ ಬದ್ಧವಾದ ಜೀವ ಸಾವಿರಾರು ಆಸೆ ಆಕಾಂಕ್ಷೆಗಳಿಗೆ ಸಿಕ್ಕಿ ನರಳುತ್ತಿರುವುದಾದರೂ ಅದೇ ಉಪಾಧಿರಹಿತವಾದ ಅನಂತ ಅವಿನಾಶಿ ಸಚ್ಚಿದಾನಂದ ಬ್ರಹ್ಮತತ್ವ ತನ್ನ ಬದ್ಧ ಸ್ಥಿತಿಯಲ್ಲಿ ದುಃಖವನ್ನು ಭೋಗಿಸುತ್ತಿರುವಾಗ ಅದು ಅನಂತಾನಂದವಾದ ಬ್ರಹ್ಮನಾಗಲು ಸಾಧ್ಯವಿಲ್ಲ ಆದರೂ ತನ್ನ ಉಪಾಧಿಗಳಿಂದ ಮುಕ್ತನಾಗಿ ಅಹಂಕಾರ ಚೋಧಿತ ಕರ್ಮಗಳಿಂದ ಮುಕ್ತನಾದಾಗ ಅದೇ ತನ್ನ ಸ್ವರೂಪವಾದ ಬ್ರಹ್ಮವನ್ನು ಅರಿತು ಒಂದಾಗುತ್ತದೆ ಅಸಿ ತತ್ ತ್ವಂ ಅಸಿ ಹಸಿ ಎನ್ನುವ ಪದ ಜೀವಬ್ರಹ್ಮರಲ್ಲಿರುವ ಒಂದೇ ಒಂದು ಅಧಿಷ್ಠ ನಿರ್ದೇಶಿಸ್ತದೆ ಯಾಕಂದರೆ ನೀನೇ ಆಗಿದ್ದಿ ಯಾವುದು ತತ್ ಅದು ಅನಂತವು ಜಡದಿಂದ ಆವೃತ್ತವಾಗಿರುವಂತಿದ್ದಾಗ ಅದು ಜೀವ ಅದೇ ಜೀವ ಅದೆಲ್ಲವನ್ನು ಮೀರಿ ತನ್ನನ್ನು ತಾನೇ ಅರಿತಾಗ ಅದೇ ಅವಿನಾಶಿ ಬ್ರಹ್ಮ ಹಾಗಾಗಿ ನಾವು ಅದು ಇದು ಎರಡು ಒಂದೇ ಎನ್ನುವಂತಹ ಸತ್ಯವನ್ನು ಅರಿಬೇಕಾಗಿದೆ ಅದನ್ನು ಅರಿಯದೇ ಇರುವ ಕಾರಣ ಅದು ಬೇರೆ ಬೇರೆಯಾಗಿ ತೋರ್ತದೆ ಈಗ ನಮಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆದ್ದು ಗುಡ್ಡಗೆ ಬೆಟ್ಟಕ್ಕೆ ಹೋಗಿ ನೋಡಿದರೆ ನಮಗೆ ಅರಿವಾಗ್ತದೆ ಯಾವುದು ಓ ಅದು ಇದೆ ಅಂಥೇಳಿ ಅಂದರೆ ಯಾವುದನ್ನೇ ಆಗಲಿ ಅದನ್ನು ಅರಿತ ನಂತರ ನಮಗೆ ಅದರಿಂದ ಯಥಾರ್ಥ ಸ್ವರೂಪದ ಅರಿವು ಆಗುವಂಥದ್ದು ಇಲ್ಲದೇ ಇದ್ದರೆ ದೂರದಿಂದ ಆಗಿರ್ಬೋದು ಹೀಗಿರ್ಬೋದು ಕಪೋಲ ಕಲ್ಪಿತ ಯೋಚನೆಗಳಷ್ಟೇ ಹೊರತು ಇದೇ ಮಿತ್ತಮಲಿಕ್ಕೆ ಆಗೋದಿಲ್ಲ ಅದರ ನಿಜವಾದ ಅನುಭವ ಆಗದಿದ್ದರೆ ಈಗ ಹಾಲು ಹಾಲಿನ ರುಚಿ ಹಾಲು ಕುಡಿದ್ರೆ ಮಾತ್ರ ಗೊತ್ತಾಗೋದು ಅದು ಬೆಳ್ಳಗಿ ಬೆಳ್ಳಗಿರುವಂಥದ್ದು ಹಾಲು ಅಂತೇಳಿ ಎಲ್ಲ ಎಲ್ಲ ಬೆಳ್ಳಗಿರೋದೆಲ್ಲ ಹಾಲು ಆಗಿರೋದಿಲ್ಲ ಹಾಗೆಯೇ ಈ ಆತ್ಮ ಅನುಭವ ಆದಾಗ ಆತ್ಮವು ಬ್ರಹ್ಮವು ಒಂದೇ ಅನುಭವ ಉಂಟಾಗ್ತದೆ ಅಂಥೇಳಿ ಇದರಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಆತ್ಮಬೋಧ ಸ್ವಾಮಿ ಚಿನ್ಮಯಾನಂದರ ದೀರ್ಘವಾದ ಸುದೀರ್ಘವಾದ ವಿವರಣೆ ಮತ್ತು ಸತ್ಯಾನಂದ ಸರಸ್ವತಿ ಸ್ವಾಮೀಜಿಯವರ ಅದರ ಭಾವಾರ್ಥ ಇವನ್ನೆಲ್ಲ ನೋಡಿದ್ದೇವೆ ಇನ್ನು ಮುಂದೆ ಮೂವತ್ತೊಂದನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಹರೇರಾಮ ಶ್ರೀಶಂಕರಾರ್ಪತಮಸ್ತು ಓನ್ ತತ್ಸತ್